ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯ ಮೊದಲಾದ ಕರ್ಮಗಳು ದಾನವರು ಸೆಳೆದೆಯವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಹೋಲಬಹುದು ಅಹಂಕಾರ ಮಮಕಾರಗಳಿಂದ ಈ ಕರ್ಮವನ್ನು ನಾನು ಮಾಡಿದೆ ನಾನೇ ಫಲಭೋಗ್ತರು ಅಂತ ಯಾರು ಕರ್ಮಾಚರಣೆಯನ್ನು ಮಾಡ್ತಾರೋ ಅಂತಹ ಸತ್ಕರ್ಮಗಳು ಕೂಡ ದೈತ್ಯರ ಪಾಲಾಗತ್ತೆ ಭಗವಂತ ಶ್ರೀನಿವಾಸನು ಸ್ವೀಕರಿಸ ಸ್ವೀಕಾರ ಮಾಡೋದಿಲ್ಲ ಅಂತೇಳಿಸ್ತಾರೆ ನಾನು ನನ್ನದು ಅನ್ನೋ ಮಂದಮತಿಯಾದ ಅಜ್ಞಾನಿ ಮಾನವ ದಿನದಲ್ಲಿ ಪ್ರತಿನಿತ್ಯ ಎಲ್ಲ ಉತ್ಕೃಷ್ಟವಾದ ಕರ್ಮಗಳನ್ನೇ ಮಾಡ್ತಾನೆ ಸ್ನಾನವನ್ನು ಮಾಡ್ತಾನೆ ಜಪವನ್ನು ಮಾಡ್ತಾನೆ ದೇವತಾ ಅರ್ಚನೆ ಎಲ್ಲ ಸತ್ಕರ್ಮಗಳನ್ನು ಮಾಡಿದರೂ ಕೂಡ ನಾನು ನನ್ನದು ಅನ್ನೋ ಅಹಂಕಾರ ಮಹಾಂಕಾರದಿಂದ ಕರ್ಮಕ್ಕೆ ಸಮೀಚೀನವಾಗಿರುವಂಥ ಫಲವನ್ನು ಪಡೆಯೋದರಲ್ಲಿ ವಿಫಲನಾಗ್ತಾನೆ ಆ ಎಲ್ಲ ಸತ್ಕರ್ಮಗಳ ಫಲಗಳನ್ನು ದಾನವರು ತತ್ವಾಭಿಮಾನಿ ದೇವತೆಗಳಂತೆ ಶರೀರದಲ್ಲಿ ತತ್ವಾಭಿಮಾನಿ ಅಸುರರು ಇರ್ತಾರೆ ಆ ಎಲ್ಲ ದಾನವರು ಅದನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ ಸರ್ವೋತ್ತಮನಾದ ಶ್ರೀನಿವಾಸ ಭಗವಂತ ಅದನ್ನು ಯಾವತ್ತೂ ಸ್ವೀಕಾರ ಮಾಡೋಲ್ಲ ಅದು ಮದ್ದಾನೆ ಪಕ್ವವಾದ ಬೇರದ ಹಣ್ಣನ್ನು ತಿಂದಂತೆ ವ್ಯರ್ಥ ಆಗತ್ತೆ ಅಂತ ತಿಳಿಸ್ತಾರೆ ನಾನು ಅಂದರೆ ಅಹಂಕಾರ ನನ್ನದು ಅಂದರೆ ಮಮಕಾರ ಅಹಂಕಾರ ಮಮಕಾರಗಳಿಗೆ ಒಳಗಾಗುವನು ಮಾಡುವಂತಹ ಸ್ನಾನ ಜಪ ತಪ ದಾನ ಧ್ಯಾನ ಎಲ್ಲ ಸತ್ಕರ್ಮಗಳ ಫಲವೂ ಕೂಡ ದೈತ್ಯರ ಪಾಲ ಪಾಲಾಗತ್ತೆ ಅದನ್ನು ಭಗವಂತ ಸರ್ವತಾ ಸ್ವೀಕಾರ ಮಾಡೋದಿಲ್ಲ ಗೀತೆಯಲ್ಲಿ ಭಗವಂತನೇ ಹೇಳ್ತಾನೆ ಶ್ರೀಕೃಷ್ಣ ನಿರ್ಮಮೋ ನಿರಹಂಕಾರ ಸಶಾಂತಿಮ್ ಅಧಿಗತಿ ಹೀಗೆ ಮಾಡಿರುವಂತಹ ಕರ್ಮಗಳು ಉತ್ಕೃಷ್ಟವಾದ ಸತ್ಕರ್ಮಗಳಾಗಿದ್ದರೂ ಕೂಡ ಫಲ ಯಾವ ರೀತಿಯಾಗಿ ವ್ಯರ್ಥ ಆಗತ್ತೆ ಅನ್ನೋದನ್ನು ಸುಂದರವಾಗಿರುವಂತ ಒಂದು ದೃಷ್ಟಾಂತದಿಂದ ದಾಸ್ತೆಯಲ್ಲಿ ತಿಳಿಸ್ತಾರೆ ಕಪಿತ್ತ ಫಲ ಅಂದರೆ ಬೇಲದ ಹಣ್ಣು ಮದ್ದ ಆನೆ ಅಂದರೆ ಮದಿಸಿದ ಆನೆ ಕೆಲವರು ಈ ರೀತಿಯಾಗಿ ಅರ್ಥ ಮಾಡ್ತಾರೆ ಮದ್ದ ಆನೆ ಒಂದು ಬಗೆಯ ಕೀಟ ಅದು ಬೇಲದ ಹಣ್ಣಿನ ತಿರುಳನ್ನು ತಿಂದು ಹಾಕಿರುತ್ತೆ ಮೇಲ್ನೋಟಕ್ಕೆ ಹಣ್ಣು ಚೆನ್ನಾಗಿರುವಂತೆ ಕಂಡರೂ ಕೂಡ ಹಣ್ಣಿನ ತಿರುಳು ಅನ್ನೋದು ಇರೋದೇ ಇಲ್ಲ ಅದರಂತೆ ಅಹಂಕಾರ ಮಮಕಾರವನ್ನು ಬಿಡದೇ ಇದ್ದವರು ಆಚರಣೆ ಮಾಡುವಂಥ ಸ್ನಾನ ಜಪ ತಪ ತೀರ್ಥಕ್ಷೇತ್ರ ಯಾತ್ರೆ ದಾನ ಧ್ಯಾನ ಮೊದಲಾಗಿರ್ತಕ್ಕಂಥ ಎಲ್ಲ ಸತ್ಕರ್ಮಗಳು ಮೇಲ್ನೋಟಕ್ಕೆ ಪುಣ್ಯಕರ್ಮದಂತೆ ಕಂಡರೂ ಕೂಡ ಅವೆಲ್ಲ ಮದ್ದಾನದಿಂದ ಕಪಿತ್ತ ಫಲದಂತೆ ವ್ಯರ್ಥ ಮದ್ದ ಮದ ಏರಿರುವಂಥ ಆನೆ ಕಪಿತ್ತ ಫಲವನ್ನು ಅಂದರೆ ಬೇರದ ಹಣ್ಣನ್ನು ತಿಂದಾಗ ಅದರ ಸವಿಯ ಆಸ್ವಾದನೆ ಅದರ ಗಮನಕ್ಕೆ ಬರದೇ ಹೋಗುವಂತೆ ಅಹಂಕಾರಿಯಾದವನಿಗೆ ಸತ್ಪಲಗಳ ಮುಖ್ಯ ಫಲ ಪ್ರಾಪ್ತಿ ಆಗೋದಿಲ್ಲ ಅಹಂತ್ಯತಿ ನೃಡಾಂಕರ್ಮ ಗಜಭುಕ್ತ ಕಪಿ ತವತ್ತು ಅಂತ ಭಾಗವತ ತಿಳಿಸತ್ತೆ ಇಲ್ಲಿ ದಾಸರು ನಿಂದನೆ ಮಾಡಿರೋದು ಅಹಂಕಾರ ಮಮಕಾರಗಳನ್ನೇ ಹೊರತು ಸ್ನಾನ ಜಪಾತಿ ಸತ್ಕರ್ಮಗಳ ಆಚರಣೆಯನ್ನು ಅಲ್ಲ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮನದಟ್ಟು ಮಾಡ್ಕೋಬೇಕು ಅಜ್ಞಾನಿಯಾಗಿರ್ತಕ್ಕಂಥ ಮಾನವ ಸದಾ ಈ ಶರೀರ ನನ್ನದು ಈ ಎಲ್ಲ ಇಂದ್ರಿಯಗಳು ನನ್ನದು ನಾನೇ ಇದಕ್ಕೆ ನಾನು ನನ್ನ ಇಚ್ಛೆ ಬಂದಂತೆ ವಿಷಯ ಪದಾರ್ಥಗಳನ್ನು ಭೋಗ ಮಾಡ್ತೀನಿ ಅಂತ ನಾನು ನನ್ನದು ಅಂತ ಅಹಂಕಾರ ಮಮಕಾರವನ್ನು ಮಾಡ್ತಾನೇ ಇರ್ತಾನೆ ಶರೀರ ಇಂದ್ರಿಯಗಳಲ್ಲಿ ಅದು ಬೇರೆಯಲ್ಲ ನಾನು ಬೇರೆ ಅಲ್ಲ ಅಂತ ಶರೀರವೇ ಬೇರೆ ಜೀವನೇ ಬೇರೆ ಶರೀರದೊಳಗೆ ಜೀವ ಇರ್ತಾನೆ ಜೀವನಿತ್ಯ ಈ ಮೂರು ಶರೀರಗಳು ಅನಿರುದ್ಧ ಶರೀರ ಲಿಂಗ ಶರೀರ ಮತ್ತು ಸ್ಥೂಲ ಶರೀರ ಈ ಮೂರೂ ಅನಿತ್ಯ ಸ್ವರೂಪ ಶರೀರ ಒಂದೇ ನಿತ್ಯವಾಗಿರುವಂಥದ್ದು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಶರೀರ ಅಂದರೆ ನಾನು ಅನ್ನೋ ಮಟ್ಟಿಗೆ ಗಾಢವಾಗಿರ್ತಕ್ಕಂಥ ದುರಭಿಮಾನವನ್ನು ಬೆಳೆಸ್ಕೊಂಡಿರ್ತಾನೆ ವಿಷಯಭೋಗದ ಪದಾರ್ಥಗಳಲ್ಲಿ ಅವೆಲ್ಲ ನನ್ನ ಸುಖಕ್ಕಾಗಿ ನಾನೇ ಸಂಪಾದನೆ ಮಾಡಿದ್ದಂಥದ್ದು ಆದ್ದರಿಂದ ಅದರ ಫಲಭೋಕ್ತೃ ಅಂದರೆ ಪರಮ ಮುಖ್ಯ ವೃತ್ತಿಯಿಂದ ನಾನೇ ಅಂತ ದುರಭಿಮಾನ ಅದನ್ನು ನನಗೆ ಭೋಗ ಮಾಡಲಿಕ್ಕೆ ಅಧಿಕಾರ ಇದೆ ಹಕ್ಕಿದೆ ಇದು ನನ್ನ ಅಜನ್ಮ ಹಕ್ಕು ಇದನ್ನು ನಾನು ಪಡ್ಕೊಂಡೇ ಹುಟ್ಟಿದ್ದೀನಿ ಅಂತ ಉದಾಹರಣೆಗೆ ಹರಿಯುವಂತಹ ನೀರಿಗೆ ಅದನ್ನು ಪಾನ ಮಾಡಲಿಕ್ಕೆ ಸ್ಥಾನ ಮಾಡಲಿಕ್ಕೆ ದೊಣ್ಣೆನಾಯಕನ ಅಪ್ಪಣ್ಣನ ಅಂತ ಕೇಳ್ತೀವಲ್ಲ ಹಾಗೆ ಅದರಿಂದ ಇದೆಲ್ಲವೂ ನನಗೆ ಬೇಕು ನಾನೇ ಸಂಪಾದನೆ ಮಾಡಿದ್ದು ನಾನೇ ಫಲ ಹೋಗ್ತು ಅಂತ ಈ ರೀತಿಯಾಗಿ ಚಿಂತನೆ ಈ ಎರಡೂ ರೀತಿಯಾಗಿರ್ತಕ್ಕಂಥ ದುರಭಿಮಾನಗಳಿಂದಾಗಿ ಶರೀರ ಮತ್ತು ಇಂದ್ರಿಯಗಳಿಂದ ಮಾಡುವಂತಹ ಜ್ಞಾನ ಪ್ರಯತ್ನ ಇದು ನನಗೆ ಸುಖ ಸಾಧನ ನಾನು ಇದನ್ನು ಸಂಪಾದನೆ ಮಾಡಲೇಬೇಕು ಅಂತ ಜ್ಞಾನ ಇಚ್ಛಾ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾನೆ ಈ ಮೂರನ್ನು ನಾನೇ ಸ್ವತಂತ್ರವಾಗಿ ಮಾಡಿದ್ದೇನೆ ಅನ್ನೋ ಭ್ರಮೆಯಿಂದ ಇರ್ತಾನಾದ್ರಿಂದ ಅವನಿಗೆ ಜಡ ಮತಿ ಅಜ್ಞಾನಿಮಾನವ ಅಂತ ದಾಸರು ಪ್ರಯೋಗ ಮಾಡ್ತಾರೆ ಮೂರು ನನ್ನದು ಅದು ಇನ್ನೊಬ್ಬರಿಗೆ ಇದನ್ನು ಅನುಭವಿಸ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕು ದಾರಿಕೆ ಅನ್ನೋದಿಲ್ಲ ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನ ಭಗವಂತ ಕೊಟ್ಟಿದ್ದು ಭಗವಂತನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಯಾವ ರೀತಿಯಾಗಿರ್ತಕ್ಕಂಥ ಚಿಂತನೆಯೋ ಇಲ್ಲದೆ ನಾನೆ ಕರ್ತೃ ನಾನೆ ಫಲಭೋಗ್ತರು ಅಂತ ಈ ದುರಭಿಮಾನ ಇದರಿಂದ ಅವನು ಅಗ್ನಾಗಿರ್ತಕ್ಕಂಥ ಜಡಮತಿ ಮಾನವ ಆದ್ದರಿಂದ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಸತ್ಕರ್ಮಗಳನ್ನೇ ಮಾಡಿದರೂ ಕೂಡ ಅದನ್ನು ಫಲವನ್ನು ಪಡೆಯೋದ್ರಲ್ಲಿ ವೈಫಲ್ಯವನ್ನು ಹೊಂದುತ್ತಾನೆ ವಾಸ್ತವಿಕವಾಗಿ ಶರೀರ ಇಂದ್ರಿಯಗಳು ಎಲ್ಲದಕ್ಕೂ ಒಡೆತನ ಅಂದರೆ ಈ ಪರಮಾತ್ಮ ಜೀವನಿಗೆ ಸುಖ ಸಾಧನೆಗಾಗಿ ಬಳಸ್ಕೊಳ್ಳಿ ಅಂತ ಭಗವಂತನೇ ಕಾರುಣ್ಯದಿಂದ ಕೊಟ್ಟಿರುವಂಥದ್ದು ಮಾನವರಿಗೆ ಅದರ ಅರಿವೇ ಇಲ್ಲ ಅದಕ್ಕೆ ಅವನು ಜಡಮತಿ ಅದೇ ಜ್ಞಾನಿ ಆದವನು ಉತ್ಕೃಷ್ಟ ದುರ್ಲಭವಾಗಿರ್ತಕ್ಕಂಥ ನಶ್ವರವಾದ ಮನುಷ್ಯ ಜನ್ಮವನ್ನು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂಥ ಇಂಥ ಅದ್ಭುತವಾದ ಶರೀರವನ್ನು ಇಂದ್ರಿಯಗಳನ್ನೆಲ್ಲ ಕೊಟ್ಟಿಯಾನೆ ಆ ಎಲ್ಲ ಶರೀರ ಇಂದ್ರಿಯಗಳ ಮೂಲಕ ಭಗವಂತನ ಆರಾಧನೆ ಭಗವ ಸೇವಾ ಮಾಡಿದರೆ ಈ ಜನ್ಮ ಸಾರ್ಥಕ ಆಗತ್ತೆ ಫಲವಿದು ಬಾಳುವುದಕ್ಕೆ ಅಂತ ಭಾವಿಸ್ತಾನೆ ಅದೇ ಅಜ್ಞಾನಿಯಾಗಿರ್ತಕ್ಕಂಥವನು ಇದೆಲ್ಲವೂ ಕೂಡ ನನ್ನದೇ ಅಂತ ಅಹಂಕಾರದಿಂದ ವರ್ತನೆಯನ್ನು ಮಾಡ್ತಾನೆ ಅದರಿಂದ ದುಃಖವನ್ನೇ ಹೊಂದುತ್ತಾನೆ ಸಾಧನ ಶರೀರವಿದು ನೀತೆಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ಈ ಶರೀರವನ್ನು ಕೊಟ್ಟವನು ಭಗವಂತನೇ ಈ ಶರೀರ ಭಗವಂತ ಸಾಧನೆಗಾಗಿ ಕೊಟ್ಟಿರುವಂಥದ್ದು ಕೇವಲ ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅನ್ನೋ ಹಾಗೆ ಕೇವಲ ವಿಷಯ ಪದಾರ್ಥಗಳ ಭೋಗಕ್ಕಾಗಿ ಶರೀರವನ್ನು ಭಗವಂತ ಕೊಟ್ಟಿದ್ದಲ್ಲ ಆ ರೀತಿಯಾಗಿ ಜ್ಞಾನ ಸಾಧನೆ ಇಲ್ಲದೇ ಬದುಕು ಹುಟ್ಟಿದ್ದಕ್ಕಾಗಿ ಬದುಕೋದು ಇದೆಲ್ಲ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಎಲ್ಲ ಕಡೆ ನಡೆಯುವಂಥದ್ದು ಜ್ಞಾನ ಸಾಧನೆ ಅನ್ನೋದು ಮನುಷ್ಯ ಜನ್ಮದಲ್ಲಿ ಮಾತ್ರ ನಡೆಯುವಂಥದ್ದು ಅದನ್ನು ನಾನೇ ಮಾಡಿದ್ದೀನಿ ಅಂತ ಶ್ರೇಷ್ಠವಾಗಿರ್ತಕ್ಕಂತಹ ಜಪ ತಪ ತೀರ್ಥಕ್ಷೇತ್ರ ಸ್ನಾನ ತೀರ್ಥಕ್ಷೇತ್ರ ಯಾತ್ರೆ ಈ ರೀತಿ ಎಲ್ಲ ಮಾಡಿದರೂ ಕೂಡ ಅದನ್ನ ನಾನೇ ಮಾಡಿದ್ದೀನಿ ಅಂತ ಅನುಸಂಧಾನ ಮಾಡಿ ಎಲ್ಲವನ್ನ ಹಾಳು ಮಾಡ್ಕೊತಾನೆ ವ್ಯರ್ಥ ಮಾಡ್ಕೋತಾನೆ ಅದೇ ಜ್ಞಾನ ಇಚ್ಛ ಪ್ರಯತ್ನಪೂರ್ವಕವಾಗಿರ್ತಕ್ಕಂಥ ಕೃತಿಯನ್ನು ಕರ್ತೃತ್ವ ಶಕ್ತಿ ಅಂತ ಇದು ಜೀವರಲ್ಲಿ ಅಧೀನ ಕರ್ತೃತ್ವ ಪರಮಾತ್ಮ ಸ್ವತಂತ್ರ ಕರ್ತೃ ಆದ್ದರಿಂದ ಭಗವಂತನೇ ನಮ್ಮೊಳಗೆ ನಿಂತು ಮಾಡಿಸ್ತಾನೆ ಅನ್ನೋ ಚಿಂತನೆಯನ್ನು ಮಾಡಬೇಕು ಅವನೇ ಅಂಥ ಕರ್ಣದಲ್ಲಿ ಸೃಷ್ಟಿ ಮಾಡಿ ಕೊಡ್ತಾನೆ ಮಣ್ಣಿನಲ್ಲಿ ಮಡಕೆ ಯಾವ ರೀತಿಯಾಗಿ ನಿರ್ಮಾಣ ಆಗುತ್ತೋ ಹಾಗೆ ಅಂತಃಕರಣದಲ್ಲಿ ಈ ಕರ್ತೃತ್ವ ಶಕ್ತಿ ಅನ್ನೋದು ರೂಪವನ್ನು ಪಡ್ಕೊಳ್ಳುತ್ತೆ ಅದನ್ನು ಭಗವಂತನೇ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ದತ್ತ ಮಾಡಿದಾನೆ ಅದರಿಂದ ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂತ ಭಗವಂತನೇ ದತ್ತ ಸ್ವಾತಂತ್ರ್ಯ ಅಂದರೆ ತೇನ ದತ್ತೇನ ಆ ಭಗವಂತನಿಂದ ಕೊಡಲ್ಪಟ್ಟ ಭಗವಂತನೇ ನಮ್ಮಲ್ಲಿ ಒಂದು ಅಂಶದಿಂದ ಇದ್ದು ಮಾಡಿಸುವಂತಹ ಈ ಜ್ಞಾನ ಇಚ್ಛಾ ಪ್ರಯತ್ನಪೂರ್ವಕ ಕರ್ಮಗಳನ್ನು ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೋ ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅದನ್ನು ಬಿಟ್ಟು ಅಹಂಕಾರ ಮಮಕಾರದಿಂದ ನಾನೇ ಮಾಡಿದೆ ಅಂತ ಚಿಂತನೆಯನ್ನು ಮಾಡಿದ್ರೆ ಮದ್ದಾನೆ ಪಕ್ವ ಕಪಿತ್ತಬಲ ಭಕ್ಷಿಸಿದ ಓಲಬಹುದು ಆ ರೀತಿಯಾಗಿ ವ್ಯರ್ಥ ಪ್ರಯತ್ನ ಆಗತ್ತೆ ಜೀವ ಈಶನಿಂದ ದತ್ತವಾಗಿರುವಂತಹ ಸ್ವಾತಂತ್ರ್ಯ ರೂಪ ಅಧೀನ ಕರ್ತೃತ್ವ ಶಕ್ತಿಯೇನು ಭಗವಂತ ಕೊಟ್ಟಿಯನ್ನು ಅದರಿಂದ ಸ್ನಾನ ಜಪ ದೇವತಾರ್ಚನಾ ಬದಲಾಗಿರ್ತಕ್ಕಂಥ ಎಲ್ಲ ಸತ್ಕರ್ಮಗಳನ್ನು ಮಾಡಿ ಅದರಿಂದ ಐಹಿಕ ಪಾರಾತ್ರಿಕ ಸುಖವನ್ನು ಹೊಂದುತ್ತಾನೆ ಆದರೆ ಸುಖ ಸಂಪಾದನೆಗೆ ಬೇಕಾಗುವಂಥ ಕರ್ತೃತ್ವ ಶಕ್ತಿ ಭಗವಂತನಿಂದ ದತ್ತವಾದದ್ದು ಕೊಡಲ್ಪಟ್ಟಿದ್ದು ಅನ್ನೋದನ್ನು ಅವನು ತಿಳ್ಕೊಳ್ಳೋದು ಇಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಸುಖ ಸಂಪಾದನೆಗಾಗಿ ಎಲ್ಲ ಕರ್ಮವನ್ನು ತಾನೇ ಮಾಡೋದು ಅಂತ ತಾನು ಚಿಂತನೆ ಮಾಡ್ತಾನೆ ಇದು ಭಗವಂತನ ಅಧೀನ ನನ್ನದೇನಿದ್ರು ಅಧೀನ ಕರ್ತೃತ್ವ ಭಗವಂತ ಸ್ವತಂತ್ರ ಕರ್ತೃ ಅಂತ ಈ ಉಪಾಸನೆಯನ್ನೇ ಮಾಡೋದಿಲ್ಲ ಅದರ ಫಲವಾಗಿ ಏನು ಮಾಡ್ತಾನೆ ಸ್ನಾನ ಜಪಾದಿ ಕರ್ಮಗಳ ಫಲವಾಗಿ ಮಾನವನ ಅಂತಃಕರಣದಲ್ಲಿ ನೀರಲ್ಲಿ ಅಲೆಯಂತೆ ಸುಖ ಉಂಟಾಗತ್ತೆ ಅಂತಃಕರ್ಣ ನನ್ನದು ಅದರಲ್ಲಿ ಉಂಟಾಗುವಂಥ ಸುಖವು ನನ್ನದು ಅಂತ ಆತನಿಗೆ ಭ್ರಮೆ ಯಾಕೆಂದರೆ ಅಂತಃಕರಣದಲ್ಲಿ ಸುಖ ಬಂತು ಹೊರತೋ ಮನುಷ್ಯ ಅದನ್ನು ಮಾಡಲಿಲ್ಲ ಸುಖ ಹೇಗೆ ಉಂಟಾಯಿತು ಅಂದರೆ ಭಗವಂತನಿಂದ ಆಯಿತು ಈ ವಿಚಾರವನ್ನು ಮನುಷ್ಯ ಮಾಡೋದೇ ಇಲ್ಲ ಭಗವಂತ ಸುಖವನ್ನು ಉಂಟು ಮಾಡೋದಕ್ಕೆ ಮನುಷ್ಯನ ಜೀವನ ಜಪಾದಿ ಕರ್ಮ ನೇರವಾಗಿ ಕಾರಣ ಅಲ್ಲ ಆ ಕರ್ಮವನ್ನು ನಿಮಿತ್ತ ಮಾಡಿಕೊಂಡು ಭಗವಂತನೇ ಶುಕವನ್ನ ಉಂಟು ಮಾಡ್ತಾನೆ ಅದಕ್ಕೆ ಆತ ಕರ್ಮವನ್ನು ಸ್ವೀಕರಿಸಿರಬೇಕು ಅದಕ್ಕೆ ಕರ್ಮವನ್ನು ಏನು ಮಾಡಬೇಕು ಜೀವ ಮಾಡಿದ ನಂತರ ನಹಂ ಕರ್ತ ಹರಿಕರ್ತ ಅಂತ ಭಗವಂತನಿಗೆ ದ್ವಂದ್ವ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು ಪುಣ್ಯಕರ್ಮಗಳನ್ನು ಸತ್ಕರ್ಮಗಳನ್ನು ಪೂಜಾತ್ಮೇನ ಸಮರ್ಪಣೆ ಪಾಪಕರ್ಮಗಳನ್ನು ಪರಿಮಾರ್ಜನತ್ವೇನ ಇಂತಹ ಪಾಪಕರ್ಮಗಳು ನನ್ನಿಂದ ಇನ್ಮೇಲೆ ಘಟಿಸದೇ ಇದ್ದಂತೆ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪೂರ್ವಕವಾಗಿ ಅದನ್ನು ಸಮರ್ಪಣೆ ಮಾಡಬೇಕು ಆ ರೀತಿಯಾಗಿ ಸಮರ್ಪಣೆಯನ್ನು ಮಾಡೋದಿಲ್ಲ ಅಲ್ಲೇ ಇರುವಂಥ ತತ್ವಾಭಿಮಾನಿ ಹಸುರ ಕಾಯ್ತಾನೆ ಇರ್ತಾರೆ ಅದನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ ಕರ್ಮವನ್ನು ಅಪಹಾರ ಮಾಡೋದು ಅಂದರೆ ಹೇಗೆ ತೊಗೊಂಡು ಹೋಗ್ತಾರೆ ಅಂದರೆ ಅವರು ಅದನ್ನು ನೋಡಿ ಸಂತೋಷ ಪಡ್ತಾರೆ ಇವನು ಅರ್ಪಣೆ ಮಾಡಿಲ್ಲ ಆದ್ದರಿಂದ ಅದನ್ನು ನೋಡಿ ಬಹಳ ಸಂತೋಷ ಪಡ್ತಾರವರು ತನಗಿ ಸಮರ್ಪಿತವಾಗಿರ್ತಕ್ಕಂಥ ಕರ್ಮವನ್ನು ಮಾತ್ರ ನೋಡಿ ಭಗವಂತ ಸಂತೋಷ ಪಡ್ತಾನೆ ಅಸಮರ್ಪಿತವಾದ ಸಮರ್ಪಣೆ ಆಗದೇ ಇರುವಂಥ ಕರ್ಮವನ್ನು ಅವನು ಉಪೇಕ್ಷೆ ಮಾಡಿಬಿಡ್ತಾನೆ ಆಗ ಅವರು ಅರ್ಪಣೆ ಮಾಡದೇ ಇರೋದನ್ನು ದೈತ್ಯರು ನೋಡಿ ಸಂತೋಷ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಅವೈಷ್ಣವ ಯಜ್ಞೋ ದೀನೈರ್ ದೈನ್ಯಸ್ತು ಬುಜತೆ ಅವೈಷ್ಣವರು ಮಾಡಿರುವಂಥ ಆರಾಧನೆಯನ್ನು ದೈತ್ಯರು ಸ್ವೀಕಾರ ಮಾಡ್ತಾರೆ ಅಂತ ಗೀತೆಯಲ್ಲೇ ತಿಳಿಸ್ತಾರೆ ತಾತ್ಪರ್ಯದಲ್ಲಿ ಇಲ್ಲಿ ಮದ್ದ ಪಕ್ವ ಕಪಿತ ಫಲ ಬಕ್ಷಿಸಿದ ಓಲಹುದೋದ್ ಮದ್ದ ಆನೆ ಮದಿಸಿದ ಆನೆ ಅಂತ ಒಳ್ಳೆಯ ಮಾಗಿರುವಂತಹ ಬೇರದ ಹಣ್ಣನ್ನು ಭಕ್ಷಿಸಿದಂತೆ ಇರತ್ತೆ ಏನರ್ಥ ಅಂದರೆ ಅಜ್ಞಾನಿಯಾಗಿರುವಂಥ ಜಡಮತಿಯಾಗಿರುವಂಥ ಜೀವ ಮಾಡಿರ್ತಕ್ಕಂಥ ಕರ್ಮ ಆನೆ ಮೆದ್ದ ಹಣ್ಣಿನಂತೆ ವ್ಯರ್ಥ ಆಗತ್ತೆ ಅಂತ ಅರ್ಥ ಆನೆ ಬೇಲದ ಹಣ್ಣನ್ನು ತಿಂದರೆ ವ್ಯರ್ಥ ಆಗತ್ತಾ ಯಾಕೆ ವ್ಯರ್ಥ ಆಗತ್ತೆ ಅಂದರೆ ಬೇಲದ ಹಣ್ಣನ್ನು ಒಡೆಯದೆ ಹಾಗೆ ನುಂಗತ್ತೆ ಆನೆ ಅದರಲ್ಲಿರುವಂತಹ ರಸ ತಿರುಳೆಲ್ಲ ಅದರ ಅನುಭವಕ್ಕೆ ಬಾರದೆ ಹೋಗುತ್ತೆ ಗೊರಟೆ ಮಾತ್ರ ಉಳಿಯತ್ತೆ ಅದು ವ್ಯರ್ಥ ಅಂತ ಹೇಳ್ತಾರೆ ಆನೆ ಸೊಂಡಿಲಿನಿಂದ ಹಣ್ಣನ್ನು ಒಡದೆ ತಿನ್ನತ್ತೆ ರಸ ಸವಿಯತ್ತೆ ಸುಮ್ಮನೆ ನುಂಗೋದಿಲ್ಲ ಇದು ಒಬ್ಬ ವ್ಯಾಖ್ಯಾನಕಾರರ ಅಭಿಪ್ರಾಯ ಮದ್ದ ಆನೆ ಒಂದು ಬಗೆಯ ಕೀಟ ಅದು ಹಣ್ಣಿನ ಒಳಗೆ ಇದ್ದು ತಿರುಳನ್ನೆಲ್ಲ ತಿಂದಿರುತ್ತೆ ಹೊರಗೆ ನೋಡಿದ್ರೆ ಹಣ್ಣು ಒಳಗೆ ಏನೂ ಇಲ್ಲ ವ್ಯರ್ಥ ಈ ರೀತಿಯಾಗಿ ಕೆಲವು ಹೇಳ್ತಾರೆ ಆದರೆ ಕೀಟವನ್ನು ಮದ್ದಾನೆ ಅಂತ ಹೇಳ್ತಾರ ಅಂದರೆ ಈ ರೀತಿಯಾಗಿ ಹೇಳ್ತಾರೆ ಕರ್ಮಗಳನ್ನು ದಾನವರು ಸೆಳೆದೊಯ್ಯುವರು ಅನ್ನೋದಕ್ಕೆ ಇದಕ್ಕೆ ದುಷ್ಟ ಅಂತ ಪಕ್ವ ಇನ್ನೊಂದು ರೀತಿಯಾಗಿ ಹೇಳ್ತಾರೆ ಮದ್ದಾನೆ ಅಂದರೆ ಮದಿಸಿದ ಅದು ಮಾಗಿರುವಂತಹ ಬೇಲದ ಹಣ್ಣನ್ನು ಹಾಗೆಯೇ ನುಂಗಿ ಅದರ ತಿರುಳನ್ನೆಲ್ಲ ಆಸ್ವಾದನೆ ಮಾಡಿ ಹಣ್ಣು ಮಾತ್ರ ಹಾಗೇ ಇರತ್ತೆ ಲದ್ದಿಯಲ್ಲಿ ಶಗಣಿಯಲ್ಲಿ ಮತ್ತು ಅದೇ ರೀತಿಯಾಗಿ ವಾಪಸ್ಸು ಹಾಕತ್ತೆ ಹಾಗೆ ಒಳಗಿನ ತಿರುಳೆಲ್ಲ ಖಾಲಿಯಾಗಿರುತ್ತೆ ಹಾಗಾಗತ್ತೆ ಅಂತ ತಿಳಿಸ್ತಾರೆ ಮಧ್ಯಾಹ್ನಗಾಗಿ ಮಾವುತ ತಂದಿರುವಂತಹ ಬೇಲದ ಹಣ್ಣನ್ನು ಮಾವುತ ತಾನು ತಿನ್ನೋದಿಲ್ಲ ಆನೆಯ ಮುಂದೆ ಇಡ್ತಾನೆ ಹಣ್ಣಿನ ಸವಿಯನ್ನು ಸವಿದು ಆನೆ ಸೊಂಡಿನಿಂದ ಸೆಳಕೊಂಡು ಒಳಗೆ ತಿನ್ನತ್ತೆ ಆನೆಗೆ ಬೇಲದ ಹಣ್ಣು ಅಂದರೆ ತುಂಬ ಇಷ್ಟ ಆನೆಯ ಮುಖದ ಗಣೇಶನಿಗೂ ಕೂಡ ಬೇಲದ ಹಣ್ಣು ಪ್ರಿಯ ಅಂತ ತಿಳಿಸ್ತಾರೆ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂಪಲ ಸಾರಭಕ್ಷಿತಂ ಮಾವುತನಾಥವನು ಹಣ್ಣನ್ನು ತಾನು ತಿನ್ನದೇ ಆನೆಯ ಮುಂದೆ ಇಡುವಂತೆ ಶ್ರೀನಿವಾಸ ಕರ್ಮವನ್ನು ತಾನು ಸ್ವೀಕಾರ ಮಾಡದೆ ದಾನವರಿಗೆ ಬಿಟ್ಟು ಬಿಡ್ತಾನೆ ಅಭಿಮಾನಕೃತವಾಗಿರುವಂಥ ಅಸಮರ್ಪಿತವಾದ ಈ ಕರ್ಮ ದಾನವರಿಗೆ ಬಲು ಇಷ್ಟ ಆದ್ದರಿಂದ ಅದನ್ನು ನೋಡಿ ಸಂತೋಷಪಟ್ಟು ಅಪಹಾರ ಮಾಡಿ ತಗೊಂಡು ಹೋಗ್ತಾರೆ ನಾನೇ ಕರ್ತ ಅಂತ ಮಾಡಿರುವಂಥ ಸತ್ಕರ್ಮಗಳು ಯಾವತ್ತು ದೈತ್ಯರೇ ಸಳೆದೊಯ್ಯತಾರೆ ಅಂತ ಸ ದೃಷ್ಟಾಂತ ಸಹಿತವಾಗಿ ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಆದ್ದರಿಂದ ನಾನು ನನ್ನದು ಅನ್ನುವಂತಹ ಜಡಮತಿ ಅಜ್ಞಾನಿ ಜೀವ ದಿನ ದಿನದೇ ಮಾಡುವಂತಹ ಎಲ್ಲ ಸತ್ಕರ್ಮಗಳು ಕೂಡ ಅದು ಸ್ನಾನ ತೀರ್ಥಸ್ನಾನ ಜಪ ದೇವತಾರ್ಚನೆ ಎಲ್ಲ ಪುಣ್ಯಕರ್ಮಗಳನ್ನು ಆನವರೇ ದೈತ್ಯರೇ ತೊಗೊಂಡು ಹೋಗ್ತಾರೆ ಹೊರತು ಭಗವಂತ ಅದನ್ನು ಸ್ವೀಕಾರ ಮಾಡೋಲ್ಲ ಇದು ಮಧ್ಯಾಹ್ನ ಪಕ್ವವಾಗಿರ್ತಕ್ಕಂಥ ಬೇಲದ ಹಣ್ಣನ್ನು ತಿಂದಂತೆ ಅಂತ ತಿಳಿಸ್ತಾರೆ ಈ ಮದ್ದ ಅನ್ನೋದಕ್ಕೆ ಮದಿಸಿದ ಆನೆ ಅಂತ ಒಂದು ರೀತಿಯಾಗಿ ಅರ್ಥ ಮಾಡಿ ಒಳಗಿನ ತಿರುಳನ್ನು ಸ್ವೀಕಾರ ಮಾಡಿರುತ್ತೆ ಬೇಲದ ಹಣ್ಣಿನ ಆ ಗೊರಟೆ ಆ ಪರಟಿಯನ್ನು ಹಾಗೆ ವಿಸರ್ಜನೆ ಮಾಡುತ್ತೆ ಅಂತ ಒಂದು ರೀತಿಯಾಗಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಇನ್ನು ಕೆಲವು ವ್ಯಾಖ್ಯಾನಕಾರರು ಮದ್ದ ಒಂದು ಕೀಟ ಅದು ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಈ ಪ್ರಸಂಗದಲ್ಲಿ ಮದ್ದಾನೆ ಕಪಿತ ಫಲ ಭಕ್ಷಿಸಿದ ಓಲ ಹೌದು ಅಂತ ದೃಷ್ಟಾಂತವನ್ನು ಕೊಟ್ಟು ಕರ್ಮಗಳನ್ನು ರೈತರು ಸೆಳೆದೊಯ್ತಾರೆ ಅಂತ ದೃಷ್ಟಾಂತ ಆದ್ದರಿಂದ ಬೇಲದ ಹಣ್ಣನ್ನು ಮಾವೂತ ಮದ್ದಾನೆಗೆ ತಿನ್ನಿಸ್ತಾನೆ ತಾನು ಸವಿಯೋದಿಲ್ಲ ಹಣ್ಣಿನ ಸವಿಯನ್ನು ಸವಿದುಕೊಂಡಿರುವಂಥ ಆನೆ ಆಸ್ವಾದನೆ ಮಾಡುತ್ತೆ ಮಾಮೂತ ಯಾವ ರೀತಿಯಾಗಿ ಹಣ್ಣನ್ನು ತಾನು ತಿನ್ನದೇ ಆನೆಯ ಮುಂದೆ ಇಡ್ತಾನೋ ಅದೇ ರೀತಿಯಾಗಿ ಪರಮಾತ್ಮ ಕರ್ಮವನ್ನು ತಾನು ಸ್ವೀಕಾರ ಮಾಡದೆ ದಾನವರಿಗೆ ಬಿಟ್ಟು ಯಾಕೆ ಅಂದರೆ ಅಭಿಮಾನಕೃತವಾಗಿರುವಂಥದ್ದು ಅಸಮರ್ಪಿತವಾದ ಕರ್ಮ ದಾನವರಿಗೆ ಅದು ಇಷ್ಟ ಆದ್ದರಿಂದ ಅವರಿಗೆ ಬಿಟ್ಟು ಕೊಡ್ತಾನೆ ಅಂತ ಈ ರೀತಿಯಾಗೂ ತಿಳಿಸ್ತಾರೆ